ಓ ಶ್ರೀ ಗುರುಬ್ಜೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ವಿಶುದ್ಧ ವೇದಾಂತ ಪರಿಭಾಷಾ ಹದಿನೇಳು ಕಂತುಗಳನ್ನು ಈಗಾಗಲೇ ನೋಡಿದ್ದೇವೆ ಇವತ್ತು ಹದಿನೆಂಟನೇ ಕಂತು ಮೊದಲಿಗೆ ಶಂಕರ ಭಗವತ್ಪಾದ ಪೂಜ್ಯರ ಶರಣಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಪದತಲಗಳಲ್ಲಿ ಪದತಗಳಲ್ಲಿ ವಂದಿಸುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ್ಮಶರ್ಮಾರ ಚರಣ ಶರಣಾಗುತ್ತ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಕೃತಿಯಾದ ವಿಶುದ್ಧ ವೇದಾಂತ ಪರಿಭಾಷ ಇದರ ಇದು ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥವರಿಗೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದವರು ಪ್ರಕಟಪಡಿಸಿದರ್ತಕ್ಕಂಥಕ್ಕಂಥ ಪುಸ್ತಕಗಳಲ್ಲಿ ಬರುವಂಥದ್ದು ಕೊನೆಯ ಪುಸ್ತಕ ಅದರಲ್ಲಿ ಇದರ ನಂತರ ನಾವು ವೇದಾಂತವನ್ನು ಈಗಾಗಲೇ ಪ್ರವೇಶ ಮಾಡಿದವರಾಗ್ತೇವೆ ಆಮೇಲೆ ಅದಕ್ಕೆ ಬೇಕಾದ ಇತರ ಪುಸ್ತಕಗಳು ಇವೆ ನಂತರದ ಹಂತದ ಗ ಗ್ರಂಥಗಳು ಅದನ್ನು ಅಧ್ಯಯನ ಮಾಡೋಣ ಈ ಹೊಸದಾಗಿ ಪ್ರವೇಶ ಮಾಡದಿ ಇರತಕ್ಕಂಥವ್ರು ಇದೀಗ ಕೊನೆಯ ಪುಸ್ತಕ ವೇದಾಂತವನ್ನು ಹೊಸದಾಗಿ ಇದರಲ್ಲಿ ನಾವು ಹದಿನೇಳು ಕಂತುಗಳನ್ನು ನೋಡಿದ್ದೇವೆ ಈಗಾಗಲೇ ವಿಶುದ್ಧ ವೇದಾಂತ ಪರಿಭಾಷೆ ವೇದಾಂತ ವಿಶುದ್ಧವಾದ ವೇದಾಂತ ಅಂತ ಹೇಳಿದ್ರೆ ಅದರಲ್ಲಿರುವ ಪಾರಿಭಾಷಿಕ ಶಬ್ದಗಳು ಇನ್ನು ಮುಂದಿನ ಗ್ರಂಥಗಳಲ್ಲಿ ಉಪಯೋಗಿಸಿದ ಸ್ವಾಮೀಜಿಗಳವರು ಅಥವಾ ಇತರ ಕೃತಿಗಳಲ್ಲಿ ಬರ್ತ ಭಾ ಶಂಕರಾದಿ ಭಾಷೆಗಳಲ್ಲಿ ಪ್ರಯೋಗವಾಗ ಶಬ್ದಗಳ ಯಥಾರ್ಥವೇನು ಎಂಬುದನ್ನು ಆ ಶಬ್ದಗಳ ಪರಿಭಾಷೆ ಪರಿಭಾಷಾ ಆ ಶಬ್ದಗಳ ಯಥಾರ್ಥ ಈ ವೇದಾಂತಶಾಸ್ತ್ರದ ಪರಿಭಾಷಾ ಶಬ್ದಗಳು ಅವುಗಳ ಅರ್ಥ ಪರಿಭಾಷಾ ಶಬ್ದಕೋಶ ವಿವರಣೆ ಅದನ್ನು ನಾವು ನೋಡ್ತಾ ಇದ್ದೇವೆ ಒಂದೊಂದು ಶಾಸ್ತ್ರಕ್ಕೂ ಅದರದ್ದೇ ಆದ ಪರಿಭಾಷೆ ಅಂತೇಳಿರ್ತದೆ ಸೈನ್ಸ್ ಫಿಸಿಕ್ಸಿಗೆ ಒಂಥರ ಶಬ್ದಗಳು ಇರ್ತವೆ ಅದರಲ್ಲಿ ಬರುವಂಥದ್ದು ಎನರ್ಜಿ ಮ್ಯಾಟರ್ ಸ್ಪೇಸ್ ಇತ್ಯಾದಿ ಆಯಾ ಶಾಸ್ತ್ರಕೀಯ ಶಬ್ದಗಳಿಗೆ ಆಯಾ ಶಾಸ್ತ್ರದ ಅದ್ ಅರ್ಥ ಇರ್ತದೆ ಕೇವಲ ಸಾಮಾನ್ಯ ಭಾಷಾ ವ್ಯವಹಾರದ ವ್ಯಾವಹಾರಿಕ ಭಾಷೆಯ ಅರ್ಥ ಅಲ್ಲ ಹಾಗಾಗಿ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಿದ್ರೆ ಮೊದಲಿಗೆ ಆ ಶಾಸ್ತ್ರದಲ್ಲಿ ಉಪಯೋಗವಾಗುವಂತಹ ಅದರದ್ದೇ ವಿಶೇಷ ಶಬ್ದಗಳು ಯಾವುವೆ ಅವುಗಳ ಅರ್ಥವನ್ನು ಮೊದಲು ನಾವು ತಿಳ್ಕೊಳ್ಬೇಕಾಗ್ತದೆ ಆವಾಗಲೇ ನಮಗೆ ಮುಂದೆ ಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಸುಲಭ ಆಗ್ತದೆ ಮತ್ತು ಶಾಸ್ತ್ರ ಅರ್ಥ ಆಗ್ತದೆ ಯಥಾವತ್ತಾಗಿ ಅಲ್ಲದಿದ್ದರೆ ನಾವು ಅದನ್ನು ಸಾಮಾನ್ಯ ಭಾಷೆಯ ಅಥವಾ ವ್ಯಾವಹಾರಿಕ ಶಬ್ದಕೋಶದಲ್ಲಿ ಯಾರು ಅರ್ಥ ಹುಡುಕಿದರೆ ಸಿಗಲಿಕ್ಕಿಲ್ಲ ಹಾಗಾಗಿ ವೇದಾಂತ ಶಬ್ದಗಳಿಗೆ ಪರಿಭಾಷೆಯನ್ನು ಮೊದಲಿಗೆ ನಾವು ತಿಳಿಬೇಕಾಗ್ತದೆ ಇವತ್ತಿನ ವಿಷಯ ಹದಿನೆಂಟನೇ ಕಂತು ಇವತ್ತು ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ ಸ್ವಾಮೀಜಿಗಳು ಸತಿ ಸಚ್ಚಿದಾನಂದ ಸ್ವಾಮೀಜಿಗಳುವ್ರು ಹೇಳ್ತಾರೆ ಉಪಾಸ್ಯ ಉಪಾಸಕ ವಿಭಾಗ ಎನ್ನತಕ್ಕಂಥ ವ್ಯವಹಾರ ಏನು ಅಂಥೇಳಿ ಅದರ ಅರ್ಥ ಏನು ಅಂತೇಳಿ ಉಪಾಸ್ಯನು ಯಾರು ಉಪಾಸಕನೂ ಯಾರು ಅಂದರೆ ಉಪಾಸ್ಯವಾದಂತಹ ತತ್ವ ಯಾವ ಪರತತ್ವವನ್ನು ಯಾವ ದೇವರನ್ನು ಉಪಾಸನೆ ಮಾಡಬೇಕು ಉಪಾಸ್ಯ ಉಪಾಸಿ ಉಪಾಸತು ಯೋಗ್ಯಂ ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದದ್ದು ಉಪಾಸ್ಯ ಉಪಾಸಕ ಅಂದರೆ ಉಪಾಸನೆ ಮಾಡುವವ ಕರ್ತೃ ಯಾರು ಇವೆರಡರ ವಿಭಾಗದ ಬಗ್ಗೆ ವ್ಯವಹಾರ ಹೇಳ್ತಾರೆ ವೇದಾಂತದಲ್ಲಿ ವಿಶುದ್ಧ ವೇದಾಂತದಲ್ಲಿ ಅದರ ಅರ್ಥ ಏನು ಅಂತೇಳಿ ಉಪನಿಷತ್ಸು ಜ್ಞಾನವಿಜ್ಞಾನವಿಶ ನ ಕೇವಲ ವಸ್ತುತಂತ್ರ ಪುರುಷತಂತ್ರ ಧ್ಯಾನಮಿ ದನಿಷತ್ತುಗಳಲ್ಲಿ ಜ್ಞಾನ ವಿಜ್ಞಾನ ವಿಧ್ಯೆ ಇತ್ಯಾದಿ ಶಬ್ದಗಳು ಕೇವಲ ವಸ್ತುತಂತ್ರಜ್ಞಾನ ಮಾತ್ರವಲ್ಲ ವಸ್ತುತಂತ್ರ ಅಂದರೆ ಯಾವುದೋ ಒಂದು ವಸ್ತುವನ್ನು ಯಾವುದೋ ಒಂದು ಪರವಸ್ತುವನ್ನು ಪರತತ್ವವನ್ನು ಕುರಿತು ಹೇಳ್ತಕ್ಕಂಥದ್ದು ಮಾತ್ರ ಅಲ್ಲ ಜ್ಞಾನ ವಿಜ್ಞಾನ ವಿದ್ಯೆ ಇತ್ಯಾದಿ ಶಬ್ದಗಳು ಕಿಂ ತರ್ಹಿ ಹಾಗಲ್ಲದೆ ಮತ್ತೇನು ಪುರುಷತಂತ್ರಂ ಧ್ಯಾನಮಿ ಅಭಿ ದಾತಿ ಉಪನಿಷತ್ತುಗಳಲ್ಲಿ ಪುರುಷತಂತ್ರ ಜ್ಞಾನವನ್ನು ಕೂಡ ಹೇಳ್ತಾರೆ ಈ ಶಬ್ದಗಳಿಗೆ ಜ್ಞಾನ ವಿಜ್ಞಾನ ವಿದ್ಯೆ ಇತ್ಯಾದಿ ಶಬ್ದಗಳಲ್ಲಿ ಪುರುಷತಂತ್ರ ಜ್ಞಾನ ಅಂತೇಳಿದರೆ ಒಂದು ಯಾವುದೇ ಒಂದು ಉದಾಹರಣೆಯನ್ನು ಕೊಟ್ಟು ಇಂಥ ದೇವರನ್ನು ಧ್ಯಾನಿಸು ಅಂಥೇಳಿ ಈಗ ಪರತತ್ವ ಪರ ಬ್ರಹ್ಮದ ಬಗ್ಗೆ ಮಾತ್ರ ಅಲ್ಲ ಈ ಶಕ್ತಿಗಳ ಧ್ಯಾನವನ್ನು ಕೂಡ ಹೇಳಲಾಗ್ತದೆ ಈಗ ಅನ್ನವನ್ನು ಬ್ರಹ್ಮ ಅಂಥೇಳಿ ಉಪಾಸಿಸು ಪ್ರಾಣವನ್ನು ಬ್ರಹ್ಮ ಅಂತೇಳಿ ಉಪಾಸಿಸು ಅಂಥೇಳಿ ಕೂಡ ಬರ್ತದೆ ಅದೆಲ್ಲ ಪುರುಷತಂತ್ರ ಆಗ್ತದೆ ವಸ್ತುತಂತ್ರ ಅಂಥೇಳಿದರೆ ಪರವಸ್ತು ಪರತತ್ವ ಪರಬ್ರಹ್ಮ ಯಾವುದಿದೆ ಅದೊಂದನ್ನೇ ಉಪಾಸನೆ ಮಾಡ್ತಕ್ಕಂಥದ್ದು ಈ ಬೇರೆ ಬೇರೆ ವಸ್ತುಗಳಲ್ಲಿಯೂ ಕೂಡ ಬ್ರಹ್ಮವಿದೆ ಅಂತೇಳಿ ಉಪಾಸನೆ ಮಾಡ್ತಕ್ಕಂಥ ಅದು ಪುರುಷ ತಂತ್ರ ಅಂದರೆ ಆಗ್ತದೆ ಪುರುಷ ಅಂತೇಳಿ ಹೇಳಿದರೆ ಪುರಿ ದೇಹೆ ಶೇತೇ ಎಂಬುದರಿಂದಾಗಿ ಪುರುಷ ಅಂಥೇಳಿ ಅಂದರೆ ದೇಹದಲ್ಲಿ ಯಾವ ಅನಾತ್ಮ ವಸ್ತುವಿನಲ್ಲಿ ಆತ್ಮವು ನೆಲೆಸಿರುವುದರಿಂದ ಪುರುಷ ಅಂಥೇಳಿ ಅನಿಸ್ತದೆ ಪುರಿ ಶೇತೇ ಇದೆ ಪುರುಷ ಹಾಗಾಗಿ ಪುರುಷತಂತ್ರ ಅಂತ ಹೇಳಿದರೆ ಅಂತಹ ಅನಾತ್ಮದಲ್ಲಿರತಕ್ಕಂಥ ಆತ್ಮವನ್ನು ತಿಳಿಯತಕ್ಕಂಥದ್ದು ಇನ್ನು ವಸ್ತುತಂತ್ರ ಅಂತ ಹೇಳಿದರೆ ಯಥಾರ್ಥವಾದ ಯಾವ ಪರವಸ್ತು ಅಥವಾ ಆತ್ಮ ಅಥವಾ ಬ್ರಹ್ಮ ಇದೆ ಬ್ರಹ್ಮ ವಸ್ತು ಅದನ್ನೇ ತಿಳಿಯತಕ್ಕಂಥದ್ದು ಅದನ್ನೇ ಉಪಾಸನೆ ಮಾಡತಕ್ಕಂಥದ್ದು ಅಥವಾ ಅದರ ಜ್ಞಾನ ಹೀಗೆ ವಸ್ತುತಂತ್ರ ಮತ್ತು ಪುರುಷತಂತ್ರ ಅಂತ ಇವೆರಡೂ ಹೇಳಲ್ಪಡ್ತು ಉಪನಿಷತ್ತುಗಳಲ್ಲಿ ಅಂತೇಳಿ ಹೇಳ್ತಾರೆ ತಥಾ ಉಪಾಸನ ಶಬ್ದೋಪಿ ಹಾಗೆ ಉಪಾಸನ ಎನ್ನತಕ್ಕಂಥ ಶಬ್ದವೂ ಕೂಡ ಉಪಾಸನ ಎನ್ನತಕ್ಕಂಥ ಪುಸಲಿಂಗ ಶಬ್ದ ಉಪಾಸನ ಅಂತ ಹೇಳಿ ಸ್ತ್ರೀಲಿಂಗ ಶಬ್ದ ಹೀಗೆ ಉಪಾಸನ ಶಬ್ದ ಅಪಿ ನ ಕೇವಲ ಧ್ಯಾನ ಕೇವಲ ಧ್ಯಾನ ಮಾತ್ರ ಅಲ್ಲ ಉಪಾಸನೆ ಅಂತೇಳಿ ಹೇಳಿದರೆ ಕಿಂತೂ ವಸ್ತುತಂತ್ರ ಜ್ಞಾನಮಿ ಅಭಿ ದಹಾತಿ ಕ್ವಚಿತ್ ಕ್ವಚಿತ್ ಉಪಾಸನೆ ಅಂತೇಳಿ ಹೇಳಿದರೆ ಕೆಲವು ಕಡೆ ವಸ್ತುತಂತ್ರಜ್ಞಾನವನ್ನು ಕೂಡ ಹೇಳ್ತಾರೆ ಅಲ್ಲಲ್ಲಿ ವಸ್ತುತಂತ್ರಜ್ಞಾನ ಅಂತ ಹೇಳಿದರೆ ಪರವಸ್ತು ಪರಬ್ರಹ್ಮ ವಸ್ತುವಿನ ಬಗೆಗಿನ ತಿಳುವಳಿಕೆ ಜ್ಞಾನ ಅದನ್ನು ಕೂಡ ಉಪಾಸನೆ ಅಂತೇಳಿ ಕೆಲವು ಕಡೆ ವ್ಯವಹರಿಸಿದ್ದಾರೆ ಉಪನಿಷತ್ತುಗಳಲ್ಲಿ ಅಂತೇಳಿ ತದ್ಯಥ ಹೇಗೆಂದರೆ ಸ ಯೋತ ಸ ಸಹ ಯಹ ಅತ ಏಕೈಕ ಉಪಸ್ತೆ ಸೇದ ವೇದ ಅಕೃತ್ಸ್ ಹಿ ಅತೈ ಏಕೈಕೈಕೈಕೈನ ಏಕೈಕೈನ ಏಕೈಕ ಅಂತ ಹೇಳಿ ಆಗಲಿ ಮುದ್ರಾರಾಕ್ಷಸೆ ಏಕೈಕ ಆತ್ಮ ಏವ ಉಪಾಸಿತ ಬೃಹದಾರಣ್ಯ ಉಪನಿತ್ ಒಂದು ಸ ಯೋತ ಏಕೈಕ ಉಪಾಸ್ತೆ ನ ವೇದೃತ್ಸ್ನ ಹ್ಯೇಷ ಅಥ ಭವತ್ಯ ಆತ್ಮ ಇವ ಉಪಾಸಿತ ವಿದ್ಯ ಉಪಾಸಂಚ ವಸ್ತುತಂತ್ರಮೇದ ಪ್ರಕರಣದ ಅವಗಮ್ಯತೆ ಈ ಪ್ರಕರಣದಲ್ಲಿ ಬೃಹದಾರಣ್ಯೋ ವಸ್ತುತಂತ್ರಜ್ಞಾನವನ್ನು ಹೇಳ್ತದೆ ಅಂತ ಹೇಳಿ ಗೊತ್ತಾಗ್ತದೆ ಯಾಕೆ ಸಹ ಯಹ ಅತ ಏಕೈಕ ಉಪಾಸತೆ ಒಬ್ಬನನ್ನೇ ಉಪಾಸನೆ ಮಾಡ್ತಾನೆ ನ ಸಹ ವೇದಾಕೃತ್ಸ್ನ ನ ಸಹ ವೇದ ಅವನು ತಿಳಿಯುವುದಿಲ್ಲ ಯಾವುದು ಅಕೃತ್ಸ್ನ ಕೃತ್ಸ್ನ ಅಂದರೆ ಎಲ್ಲವನ್ನು ಅಕೃತ್ಸ್ನ ಅಂದರೆ ಎಲ್ಲವನ್ನಲ್ಲ ಅಸಮಗ್ರ ಜ್ಞಾನ ಸಮಗ್ರ ಜ್ಞಾನ ಅಲ್ಲ ಅದು ಹಿ ಯೇಷ ಆದ ಕಾರಣ ಇವನು ಅಸಮಗ್ರವನ್ನು ತಿಳಿಯುವುದಿಲ್ಲ ಸಮಗ್ರವನ್ನೇ ತಿಳಿಯುತ್ತಾನೆ ಬ್ರಹ್ಮ ಅಂತೇಳಿದರೆ ಏಷ ಅತ ಏಕೈಕೇನ ಹಾಗಾಗಿ ಇವನು ಒಬ್ಬನಿಂದಲೇ ಭವತಿ ಆತ್ಮ ಆತ್ಮ ಇತಿ ಉಪಾಸಿತ ಒಂದನ್ನೇ ಆತ್ಮವನ್ನು ಒಂದನ್ನೇ ಉಪಾಸನೆ ಮಾಡ್ತಾನೆ ಅಂತೇಳಿ ಇತ್ಯತ್ರ ವಿದ್ಯಾ ವಸ್ತು ವಸ್ತುತಂತ್ರ ಇಲ್ಲಿ ವಿದ್ಯೆ ಉಪಾಸನೆ ಎನ್ನತಕ್ಕಂಥದ್ದೆಲ್ಲವೋ ಕೂಡ ವಸ್ತುತಂತ್ರವಾದ ಜ್ಞಾನವನ್ನೇ ಪರವಸ್ತುವಿನ ಕುರಿತಾದ ಜ್ಞಾನವನ್ನು ಹೇಳಿದೆ ತಥಾ ಯತ್ರ ಹಾಗೆಯೇ ಇನ್ನೊಂದು ಕಡೆ ಬೇರೆಯಲ್ಲಿ ಮನೋಬ್ರಹ್ಮಿತ್ಯುಪಾಸೀತ ಚಾಂದೋಗೋಗ್ಯ ಮೂರು ಹದಿನೆಂಟು ಒಂದು ಇತ್ಯುಪಕ್ರಮ್ಯ ಎಂಬುದಾಗಿ ತೊಡಗಿ ಅಂದರೆ ಮನಸ್ಸನ್ನೇ ಬ್ರಹ್ಮ ಎಂದು ಉಪಾಸನೆ ಮಾಡು ಮಾಡಬೇಕು ಅದರಿಂದ ತೊಡಗಿ ಉಪಕ್ರಮಿಸಿ ಭಾತಿ ಚ ತಪತಿ ಚಕೀರ್ತ್ಯ ಯಶಸ ಬ್ರಹ್ಮವರ್ಚಸೇನ ಯಹ ಏಂ ವೇದ ಚಾಂದೋಗೋಗ್ಯ ಉಪನಿಷತ್ ಮೂರು ಹದಿನೆಂಟು ಆರು ಇತ್ಯುಪಸಂಹಾರ ಕ್ರಿಯತೆ ಎಂಬುದಾಗಿ ಉಪಸಂಹಾರ ಮುಕ್ತಾಯ ಮಾಡಲ್ಪಡುತ್ತದೆ ಭಾತಿ ಚ ತಪತಿ ಚಕೀರ್ತ್ಯ ಬ್ರಹ್ಮವರ್ಚಸೇನ ಯಹ ಏಂ ವೇದ ಯಾವನು ಈ ರೀತಿಯ ಬೆಳಗ್ತಾನೆ ಭಾತಿ ತಪತಿ ಅವನು ಪ್ರಜ್ವಲಿಸ್ತಾನೆ ಬಿಸಿ ತಪನ ಕಾಯುವಿಕೆ ಹಾ ಅಂತ ತಪಸ್ಸು ಮಾಡ್ತಾನೆ ಬೆಳಗ್ತಾನೆ ಹ್ಞೂ ತಪೋನಿಷ್ಠ ಅಂದರೆ ತಪೋಮಯನಾಗ್ತಾನೆ ತಪಸ್ಸಿನಿಂದ ಕೂಡ್ತಾನೆ ಹ್ಞೂ ಕೂಡಿದವನಾಗ್ತಾನೆ ಆಮೇಲೆ ಕೀರ್ತಿ ಯಶಸ್ಸ ಕೀರ್ತಿಯಿಂದ ಯಶಸ್ಸು ಬ್ರಹ್ಮವರ್ಚಸ್ಸು ಇವುಗಳಿಂದ ಕೂಡಿದವನಾಗ್ತಾನೆ ಅಂತ ಹೇಳ್ತದೆ ಚಂದ ಉಪನಿಷತ್ತು ತತ್ರ ಉಪಾಸೀತ ಇತಿ ವಿಧಿವತ್ಸಿತಂ ವಿಧಿತ್ಸಿತಂ ಇಲ್ಲಿ ಉಪಾಸಿತ ಉಪಾಸನೆ ಮಾಡಬೇಕು ಅಂಥೇಳಿ ವಿಧಿ ಮಾಡಿದ್ದು ಅಂದರೆ ವಿಧಿ ನಿಷೇಧಾಂತ ಎರಡು ಇರ್ತದೆ ವಾಕ್ಯಗಳು ಶಾಸ್ತ್ರಗಳಲ್ಲಿ ವಿಧಿ ಅಂದರೆ ಹೀಗೆ ಮಾಡು ಅಂಥೇಳಿ ವಿಧಿಸ್ತಕ್ಕಂಥದ್ದು ನಿಷೇಧ ಅಂತ ಹೀಗೆ ಮಾಡಬಾರದು ಅಂತೇಳಿ ಶಾಸ್ತ್ರ ಅಂದರೆ ಶಾಸನ ಶಿಷ್ಯತೆ ಅನೇನೀತಿ ಶಾಸ್ತ್ರ ಅಂಥೇಳಿ ಬರ್ತದೆ ಯಾವುದು ತನ್ನನ್ನು ಅಂದರೆ ಯಾವುದು ಇತರರನ್ನು ಆಳ್ತದೋ ಶಾಸನ ಮಾಡ್ತದೋ ಇತರ ಮೇಲೆ ವಿಧಿ ನಿಷೇಧಗಳನ್ನು ಹೇರುತ್ತಾ ಶಾಸನ ಆಳ್ವಿಕೆಯನ್ನು ಮಾಡ್ತದೋ ಶಿಷ್ಟಾಚಾರ ಅಂತ ಹೇಳ್ತೇವೆ ಹಾಗೆ ಇದು ಶಿಷ್ಯತೆ ಅನೇನ ಇದೆ ಶಾಸ್ತ್ರ ಶಾಸನ ರೂಪವಾದದ್ದು ಉಳಿದವರನ್ನು ಗುರು ಹೇಳಿದ ಹಾಗೆ ಶಿಷ್ಯರನ್ನ ಅದೇ ರೀತಿ ಶಿಷ್ಯತೆ ಅನೇನ ಇತಿ ಉಳಿದವ್ರನ್ನೆಲ್ಲ ಶಿಷ್ಯರನ್ನಾಗಿ ಮಾಡತಕ್ಕಂಥದ್ದು ಈ ಶಾಸ್ತ್ರ ಅಥವಾ ಶಾಸ್ತ್ರರೂಪಿ ಗುರು ಏತದನುಶಾಸನ ಅಂಥೇಳಿ ಬರ್ತದೆ ಕೆಲವು ಉಪನಿಷತ್ತಿನಲ್ಲಿ ಏತದು ಉಪಾಸ್ಯಂ ಅಂಥೇಳಿ ಹೀಗಾಗಿ ಅದು ಶಾಸನದಂತೆ ಅದು ಶಾಸ್ತ್ರ ಅಂತೇಳಿ ಹೇಳಿದರೆ ಶಾಸನಾ ಶಾಸ್ತ್ರಮಿತ್ಯಾಹು ಅಂಥೇಳಿ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತೇಳಿ ಇದು ಸರಿ ಇದು ತಪ್ಪು ಅಂತೇಳಿ ಹೇಳುವಂಥದ್ದು ಹೀಗೆ ವಿಧಿತ್ಸಿತ ರೀತಿಯಾಗಿ ವಿಧಿ ವಿಧಿಸಿದಿರತಕ್ಕಂಥದ್ದು ಉಪಾಸೀತ ಎಂಬುದಾಗಿ ಕರ್ತೃತಂತ್ರ ಧ್ಯಾನಮೇವ ಇಲ್ಲಿ ಕರ್ತೃತಂತ್ರವನ್ನೇ ಹೇಳಿದ್ದಾರೆ ಯಾವುದು ಅಥವಾ ಪುರುಷತಂತ್ರ ಅಥವಾ ಕರ್ತೃತಂತ್ರ ಯಾವುದು ಒಂದೇ ಎರಡು ಯಾವುದು ಇಲ್ಲಿ ಮನಸ್ಸನ್ನು ಮನೋ ಬ್ರಹ್ಮೀತಿ ಮನಸ್ಸನ್ನು ಬ್ರಹ್ಮ ಅಂತೇಳಿ ಉಪಾಸನೆ ಮಾಡುವಂಥ ಹೇಳಿದ್ದು ನಾವು ವಸ್ತುತಂತ್ರ ಜ್ಞಾನವಿಧಿ ಗಮ್ಯತೆ ಇದು ವಸ್ತುತಂತ್ರ ಅಲ್ಲ ಅಂದರೆ ವಾಸ್ತವ ಅಲ್ಲ ಇದು ಮನಸ್ಸೇ ಬ್ರಹ್ಮ ನಿಜವಾಗಿ ಅಲ್ಲ ಆದರೂ ಮನಸ್ಸೇ ಬ್ರಹ್ಮ ಅಂದರೆ ಉಪಾಸನೆ ಮಾಡುವಂಥೇಳಿ ಒಂದು ಹಂತಕ್ಕೆ ಅದು ಹೇಗೆ ದೇವರನ್ನು ಹೊರಗೆ ಕಂಡು ಉಪಾಸನೆ ಮಾಡುವಂತಹ ಅದ್ವೈತ ಭಾವ ಇದೆ ಅದೇ ರೀತಿಯಲ್ಲಿ ಒಂದು ಹಂತಕ್ಕೆ ಅದು ಸರಿ ವ್ಯಾವಹಾರಿಕವಾಗಿ ಹಾಗೆ ನಹಿ ಅಬ್ರಹ್ಮಭೂತೆ ಮನಸ್ಸಿ ಕ್ರಿಯಮಾಣ ಬ್ರಹ್ಮಬುದ್ಧಿ ಮನಸ್ಸೇವ ಮನೋಬುಧಿವತ್ ಬ್ರಹ್ಮಣಿ ಬ್ರಹ್ಮಬುವತ್ವಾ ವಸ್ತುಸ್ವರು ಅನುಸೃತ್ಯ ಜಾಯತೆ ಚೋದನ ಪ್ರಯುಕ್ತ ಕೇವಲ ಪುರುಷ ಪ್ರಯತ್ನ ನಿಷ್ಪತೆ ನಬ್ರಹ್ಮೂತಿ ಮನಸಿ ಬ್ರಹ್ಮವಲ್ಲದ ಮನಸ್ಸಿನಲ್ಲಿ ಕ್ರಿಯಮ ಬ್ರಹ್ಮಬು ಬ್ರಹ್ಮಬು ಅನ್ನ ಉಂಟು ಮಾಡುವಂಥದ್ದು ಇಡುವಂಥದ್ದು ಮನಸ್ಸ ಮನೋಬುದ್ಧಿಯಂತೆ ಬ್ರಹ್ಮಣಿ ಬ್ರಹ್ಮಬುದ್ಧಿವತ್ತು ಬ್ರಹ್ಮನಲ್ಲಿ ಬ್ರಹ್ಮಬುದ್ಧಿಯಂತೆ ವಾ ಅಥವಾ ಬ್ರಹ್ಮನಲ್ಲಿ ಬ್ರಹ್ಮಬುದ್ಧಿಯಂತೆ ವಸ್ತುಸ್ವರೂಪ ಅನುಸೃತ್ಯ ಜಾಯತೆ ವಸ್ತುವಿನ ಸ್ವರೂಪವನ್ನು ಅನುಸರಿಸಿ ಇಲ್ಲಿ ಈಗ ಬ್ರಹ್ಮದಲ್ಲಿ ಬ್ರಹ್ಮ ಬುದ್ಧಿಯನ್ನು ಹೇಗೆ ಇಡ್ತೇವೋ ಆ ರೀತಿಯಲ್ಲಿ ಮನಸ್ಸಿನಲ್ಲಿ ಮನಸ್ಸು ಅಂತೇಳಿ ತಿಳಿಯುವಂಥದ್ದಲ್ಲ ಮನಸ್ಸಿನಲ್ಲಿ ಬ್ರಹ್ಮ ಬುದ್ಧಿಯನ್ನು ಇಡುವಂತೇಳಿ ಹೇಳಿದ್ದಾರೆ ಆಯಾ ವಸ್ತುವಿನ ಆಯಾ ವಸ್ತುವನ್ನು ತಿಳಿಯುವಂಥದ್ದಲ್ಲ ಇಲ್ಲಿ ಕೆಂ ತರ್ಹಿ ಚೋದನಾ ಪ್ರಯುಕ್ತ ಇವ ಕೇವಲ ಪುರುಷ ಪ್ರಯತ್ನ ಏನೈ ಇದು ಪುರುಷ ಪ್ರಯತ್ನವೊಂದರಲ್ಲೇ ಮಾಡಲ್ಪಡ್ತದೆ ವಿನಃ ಯಥಾರ್ಥ ಅಲ್ಲ ಅಂಥೇಳಿ ಮನಸ್ಸಿನಲ್ಲೇ ಬುದ್ಧಿಯನ್ನು ಭಾವಿಸು ಅಂತೇಳಿ ಹೇಳಿದ್ದ ಹೊರತು ಮನಸ್ಸೇ ನಿಜವಾಗಿ ಬುದ್ಧಿ ಅಲ್ಲ ಬ್ರಹ್ಮ ಮನಸ್ಸನ್ನೇ ಬ್ರಹ್ಮವಾಗಿ ಭಾವಿಸು ಪರಿಭಾವಿಸು ಅಂತೇಳಿ ಪುರುಷ ಪ್ರಯತ್ನ ಮಾಡಲಿಕ್ಕೆ ಹೇಳಿದ್ದಾರೆ ವಿನಃ ವಿನಾ ಅದು ನಿಜವಾಗಿ ಯಥಾರ್ಥವಾಗಿ ಮನಸ್ಸೇ ಬ್ರಹ್ಮ ಅಲ್ಲ ಹಾಗಾಗಿ ಇದು ತಂತ್ರ ಅಥವಾ ಕರ್ತೃತಂತ್ರ ಚೋದನವಾಕ್ಯಮಿ ಮನ ಇ ಮುಖ್ಯಾರ್ಥೆ ಮನಶ್ ಶ್ರಥಮಂ ಪ್ರಯುಜ್ಯ ಪಶ್ಚಾತ್ವ ಬ್ರಹ್ಮೇತಿಯುಪಾಸೀತ ಇ ಪರಂ ಬ್ರಹ್ಮಶಬ್ಧಾರಯತ್ ಅಂದರೆ ಇಲ್ಲಿರುವ ವಾಕ್ಯವು ಕೂಡ ಹೇಳತಕ್ಕಂಥ ವಾಕ್ಯ ಪ್ರಚೋದನೆ ಮಾಡತಕ್ಕಂಥ ವಾಕ್ಯವು ಏನು ಹೇಳ್ತದೆ ಮನಸ್ಸು ಎನ್ನತಕ್ಕಂಥ ಮುಖ್ಯ ಅರ್ಥವಾದಂತಹ ಮನಸ್ಸಿನ ಮನಸ್ಸೇ ಅಂತೇಳಿ ಹೇಳ್ತದೆ ಮನಶ್ಶಬ್ಧ ಮೊದಲೇ ಉಪಯೋಗಿಸಿ ಆನಂತರವೇ ಬ್ರಹ್ಮವೆಂದು ತಿಳಿಯಿ ಯಾವುದನ್ನು ಮನಸ್ಸನ್ನು ಮುಖ್ಯಾರ್ಥದಲ್ಲಿ ಮನಸ್ಸು ಅನ್ನತಕ್ಕಂಥದ್ದು ಈ ರೀತಿಯಾಗಿ ಪರವಾದ ಶಬ್ದವನ್ನು ಆಮೇಲೆ ಹೇಳಿದೆ ಆ ರೀತಿ ಉಚ್ಚಾರಯತ ಆ ರೀತಿ ಹೇಳುತ್ತಾ ದೃಷ್ಟಿ ವಿಧಾನಾರ್ಥಮೇವ ಬ್ರಹ್ಮ ಸಮರ್ಪಯತಿ ಅಂದರೆ ಬ್ರಹ್ಮ ದೃಷ್ಟಿಯನ್ನು ಇಡು ಮನಸ್ಸಿನಲ್ಲಿ ಎಂಬುದಕ್ಕಾಗಿ ಆ ರೀತಿ ಹೇಳಿದೆ ಮುಖ್ಯಯ ವೃತ್ತಿಯ ಸಮಾನದಿಕರಣ್ಯ ಅಸಂಭವಾತೀತಿ ಮುಖ್ಯ ವೃತ್ತಿಯಿಂದ ಸಮಾನ ಅಂತೇಳಿ ಹೇಳಿದ್ದಲ್ಲ ಬ್ರಹ್ಮ ಮನಸ್ಸಿಗೆ ಮನಸ್ಸು ಬ್ರಹ್ಮಕ್ಕೆ ಸಮಾನ ಅಂತೇಳಿ ಹೇಳಿದ್ದಲ್ಲ ಸಮಾನಾಧಿಕರಣ ಅಲ್ಲ ಅಲ್ಲಿ ಮುಖ್ಯವೃತ್ತಿಯಿಂದ ಅಲ್ಲದು ಗೌಣಾರ್ಥದಲ್ಲಿ ಅಂತೇಳಿ ಮುಖ್ಯ ಅರ್ಥದಲ್ಲಿ ಅಲ್ಲ ಅಮುಖ್ಯ ಅರ್ಥದಲ್ಲಿ ಅಪ್ರಧಾನ ಇತಿ ವಸ್ತು ಸ್ವಭಾವ ಪರ್ಯಾಲೋಚನೆಯ ಅವಗಮ್ಯತೆ ಈ ರೀತಿಯಾಗಿ ನಾವು ವಸ್ತುವಿನ ಸ್ವಭಾವವನ್ನು ಪರ್ಯಾಲೋಚನೆ ಮಾಡಿದರೆ ನಮಗೆ ತಿಳಿದು ಬರ್ತದೆ ಯಾವ ವಸ್ತುವಿನ ಇಲ್ಲಿ ಮನಸ್ಸು ಅಂತೇಳಿ ಹೇಳಿದ್ದಾರೆ ಮನಸ್ಸನ್ನು ಮನಸ್ಸಿನ ಸ್ವಭಾವವನ್ನು ನಾವು ಪರ್ಯಾಲೋಚನೆ ಚೆನ್ನಾಗಿ ಆಲೋಚನೆ ಮಾಡಿದರೆ ಅದು ಬ್ರಹ್ಮವಸ್ತು ಅಲ್ಲ ಅಂದರೆ ನಮಗೆ ತಿಳಿದು ಬರ್ತದೆ ಯಾಕಂದರೆ ಎಲ್ ಬೇರೆ ಉಪನಿಷ್ ವಾಕ್ಯಗಳು ಹೇಳ್ತವೆ ಯಾವುದು ಇಂದ್ರಿಯಗಳು ಅಲ್ಲ ಬ್ರ ಅಲ್ಲ ಬುದ್ಧಿಯೂ ಅಲ್ಲ ಅದಕ್ಕಿಂತಲೂ ಆಚಿನದ್ದು ಬ್ರಹ್ಮ ಅಂತೇಳಿ ಹೇಳ್ತದೆ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾಬುದ್ಧಿ ಬುದ್ಧೆಯಸ್ತು ಪರತಸ್ಸಹ ಅಂತೇಳಿ ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು ಮೇಲಿನದ್ದು ಅಂಥೇಳಿ ಹಾಗಾಗಿ ಇದು ವಸ್ತುತಃ ಯಥಾರ್ಥವನ್ನು ಹೇಳಿದ್ದಲ್ಲ ಪುರುಷ ಪ್ರಯತ್ನ ಮಾಡಲಿಕ್ಕೆ ಹೇಳಿದ್ದಾರೆ ಮನಸ್ಸಿನಲ್ಲಿ ನೆಲೆಸುವು ಅದನ್ನು ಮನಸ್ಸನ್ನು ಧ್ಯಾನಿಸು ಬ್ರಹ್ಮ ಅಂತೇಳಿ ಅಂತ ಮೊದಲ ಹಂತ ಏವಂ ವಿಜ್ಞಾನಾದಿ ಶಬ್ದ ಪ್ರಯೋಗವು ಅಪಿ ಊಹ್ಯ ಹಾಗೆ ವಿಜ್ಞಾನಾದಿ ಶಬ್ದಗಳನ್ನು ಕೂಡ ಇದೇ ರೀತಿ ತಿಳಿವೆ ಯಾಕೆ ಪಂಚಕೋಶ ವಿದ್ಯೆಯಲ್ಲಿ ಹೇಳುತ್ತದೆ ಅನ್ನಂ ಬ್ರಹ್ಮೆ ದಿವ್ಯಜಾನಾತ್ ಪ್ರಾಣೋ ಬ್ರಹ್ಮೆ ದಿವ್ಯಜಾನಾಥ್ ಮನೋಬ್ರಹ್ಮೆ ದಿವ್ಯಜಾನಾಥ್ ವಿಜ್ಞಾನಂ ಬ್ರಹ್ಮೆ ದಿವ್ಯಜಾನಾಥ ಆನಂದೋ ಬ್ರಹ್ಮೆ ದಿವ್ಯಜಾನಾಥ್ ಆಮೇಲೆ ಈ ಪಂಚಕೋಶಗಳು ಅನ್ನ ಪ್ರಾಣ ಮನೋ ವಿಜ್ಞಾನ ಆನಂದ ಈ ಪಂಚಕೋಶಗಳನ್ನು ಪ್ರವೇಶಿಸಿ ಅದರ ಒಳಗಿರ್ತಕ್ಕಂಥ ಅದಕ್ಕೂ ಆತ್ಮ ತತ್ವ ಯಾವುದೇ ಅದು ಮಯ ಅಲ್ಲ ಇವೆಲ್ಲವೂ ಮಯ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅದರಿಂದ ತುಂಬಿದೆ ಅಂದರೆ ಅದೇ ಅಲ್ಲ ಆದರೆ ಒಳಗೆ ಸಚ್ಚಿದ ಆನಂದ ಆತ್ಮ ಆತ್ಮತತ್ವ ಎತಕ್ಕಂಥದ್ದು ಈ ಐದು ಕೋಶ ಅಥವಾ ಆವರಣಗಳನ್ನು ಮೀರಿರ್ತಕ್ಕಂಥ ತತ್ವ ಹೇಗೆ ಗೆರಟೆ ಈ ಕಾಯಿ ತೆಂಗಿನಕಾಯಿಯನ್ನು ನಾವು ಹೊರಗಡೆ ಕಾಯಿ ಸಿಪ್ಪೆ ಇದೆ ಅದರೊಳಗಡೆ ಗೆರಟೆ ಇದೆ ಗೆರಟೆ ಒಳಗಡೆ ಯಾವುದು ತೆಂಗಿನಕಾಯಿಯ ತಿರುಳು ಇದೆ ಅದರೊಳಗಡೆ ಏನಿದೆ ನೀರಿದೆ ಈ ರೀತಿಯಾಗಿ ಯಾವುದು ಕಾಯಿ ನೀರು ಅಥವಾ ಎಳು ನೀರು ಹರಿದಿಯಾಳ ಇತ್ಯಾದಿ ಹೇಳ್ತಾರೆ ಬೇರೆ ಬೇರೆ ಶಬ್ದಗಳಿಂದ ಹೀಗೆ ನಾವು ಅದನ್ನೆಲ್ಲ ಮೀರಿ ಹೋದಾಗ ಅದು ಸಿಗ್ತದೆ ಅಂತೇಳಿ ಏನು ವಿಜ್ಞಾನಾದಿ ಶಬ್ದ ಪ್ರಯೋಗ ಅಪಿ ಊಹ್ಯ ಹೀಗಾಗಿ ಅನ್ನ ಪ್ರಾಣಾಮನ ವಿಜ್ಞಾನ ಆನಂದ ಇತ್ಯಾದಿಗಳನ್ನು ಕೂಡ ಊಹಿಸಬೇಕು ಅವೆಲ್ಲ ಆವರಣಗಳು ಮಯ ಅವುಗಳಿಂದ ಕೂಯಿದ್ದು ಆನಂದಮಯ ಕೋಶ ಅಂಥೇಳಿ ಹತ್ತಿರ ಹತ್ರ ಹೋಗುವಂಥದ್ದು ಆತ್ಮದ ಅಂದರೆ ಆತ್ಮ ದೂರ ಇದೆ ಅಂತೇಳಿ ಅರ್ಥ ಅಲ್ಲ ಆತ್ಮದ ಬಗೆಗಿನ ತಿಳಿವು ಯಾವುದು ಆತ್ಮ ಯಾವುದು ಅನಾತ್ಮ ಎನ್ನುವ ಬಗೆಗಿನ ವಿವೇಕ ಅಥವಾ ತಿಳಿವು ಜ್ಞಾನ ಯಾವುದಿದೆ ಅದರ ಹತ್ರ ಹತ್ರ ಹತ್ರ ಹತ್ರ ಹೋಗುವಂಥದ್ದು ಕೊನೆಗೆ ಅದನ್ನೇ ತಿಳಿಯುವಂಥದ್ದು ತತ್ರ ಮಾನಸತ್ವ ಅವಿಶೇಷಾತ್ ಮಾನಸ ಕ್ರಿಯಾರೂಪಾಣಿ ಉಪಾಸನಾ ಅಪಿ ಅದ್ವೈತ ಬ್ರಹ್ಮವಿದ್ಯಾ ಪ್ರಕರಣ ತತ್ರ ತತ್ರ ವಿಧೀಯಂತೆ ಹಾಗೆಯೇ ಮಾನಸತ್ವದ ಅಂದರೆ ಮನಸಿನ ಅವಿಶೇಷದಿಂದ ಅಂದರೆ ಸಾಮಾನ್ಯ ತತ್ವದಿಂದ ಮಾನಸಿಕ ಅಂದರೆ ಮಾನಸ ಕ್ರಿಯಾರೂಪವಾದಂತಹ ಉಪಾಸನೆಗಳು ಮನಸ್ಸಿಂದ ಮಾಡಬಹುದಾದಂತಹ ಉಪಾಸನೆಗಳು ಅದ್ವೈತ ಬ್ರಹ್ಮವಿದ್ಯಾ ಪ್ರಕರಣದಲ್ಲಿಯೂ ಕೂಡ ಅಲ್ಲಲ್ಲಿ ಕಂಡುಬರ್ತವೆ ಏವಂ ಸ್ಥಿತಿ ಈ ರೀತಿಯಾಗಿದ್ದಾಗ ಇರುವಾಗ ಕುತ್ರ ಉಪಾಸನ ವಿಧಿಚ್ಚಿತಮ್ ಎಲ್ಲಿ ಉಪಾಸನೆ ವಿಧಿಸಲ್ಪಟ್ಟಿದೆ ಕೂತ್ರ ವಸ್ತುತತ್ವ ಪ್ರತಿಪಾದನಮೇವತ್ತು ವಿವಕ್ಷಿತ ಎಲ್ಲಿ ವಸ್ತು ವಸ್ತುತತ್ವ ಪ್ರತಿಪಾದನೆಯನ್ನೇ ಹೇಳಲು ಇಚ್ಚಿಸಿದೆ ಹೇಳಿದೆ ಹೇಳಲು ಬಯಸಿದೆ ಅಂಥೇಳಿ ಇತಿ ಏತತ ನಿರ್ಧಾರಯಿತು ಅಸಮರ್ಥಾಹ ಎಂಬುದನ್ನ ನಿರ್ಧರಿಸಲಿಕ್ಕೆ ವಿವೇಚನೆ ಮಾಡಲಿಕ್ಕೆ ಅಸಮರ್ಥರಾದಂತಹ ಪ್ರಾಚೀನ ವೃತ್ತಿಕಾರಾ ಹಿಂದಿನ ವೃತ್ತಿಕಾರರುಗಳು ಭಾಷ್ಯಕ್ಕೆ ವೃತ್ತಿ ಬರೆದಂಥವ್ರು ವೃತ್ತಿ ಅಂದರೆ ಇನ್ನು ವ್ಯಾಖ್ಯಾನ ಭಾಷ್ಯಕ್ಕೆ ಮತ್ತಷ್ಟು ಹೆಚ್ಚಿನ ಕೇಚಿದ ಅದ್ವೈತಿನಹ ಕೆಲವು ಅದ್ವೈತಿಗಳು ಸರ್ವತ್ರ ವಿಧಿ ಪ್ರಧಾನ ವೇದಾಂತ ಆಸ್ಥಿತವಂತಹ ಎಲ್ಲೆಡೆಯೂ ಕೂಡ ವಿಧಿ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಎನ್ನುವುದೇ ಪ್ರಧಾನ ಯಾವುದು ವೇದಾಂತ ಎನ್ನತಕ್ಕಂಥ ಶಾಸ್ತ್ರ ಅದರಲ್ಲಿ ಏನು ಹೇಳ್ತದೆ ಹಾಗೆ ಮಾಡಬೇಕು ಅಂತೇಳಿ ವಿಧಿಸುವಂತಹ ಶಾಸ್ತ್ರ ವೇದಾಂತ ಕೂಡ ಈ ಯಾವ ವೇದ ಕರ್ಮಕಾಂಡ ಇದೆ ಅದರಲ್ಲಿ ಏನು ಹೇಳ್ತದೆ ಇದನ್ನು ಮಾಡು ಅದನ್ನು ಮಾಡು ಅಂಥೇಳಿ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳ್ತದೆ ಅದೇ ರೀತಿ ವೇದಾಂತವು ಕೂಡ ಅಂಥೇಳಿ ಅವರು ಪ್ರಸ್ತಾಪಿಸಿದ್ದಾರೆ ಇತಿ ಆ ಸ್ಥಿತವಂತಹ ಅಂಥೇಳಿ ಅವರು ಅದನ್ನು ನಂಬಿಕೊಂಡಿದ್ದಾರೆ ಕೇಚಿದ ಅದ್ವೈತಿನ ಪ್ರಾಚೀನ ವೃತ್ತಿಕಾರಾ ಕೇಚಿತ್ತು ಯದ್ಯಪಿ ಬ್ರಹ್ಮ ವೇದಾಂತ ಶಾಸ್ತ್ರ ಪ್ರಮಾಣಕಂ ಇನ್ನು ಕೆಲವರು ಬ್ರಹ್ಮವು ವೇದಾಂತಶಾಸ್ತ್ರ ಪ್ರಮಾಣಕವಾದರೂ ಕೂಡ ವೇದಾಂತ ಶಾಸ್ತ್ರ ಪ್ರಮಾಣಕ್ಕೆ ನಿಲ್ಲುವಂಥದ್ದಾದರೂ ತಥಾಪಿ ತೀವ್ರ ಧ್ಯಾನಿಯೋಗಶೇಷ ಶೇಷತೆಯ ತತ್ ಪ್ರತಿಪಾದತೆ ನ ಸ್ವ್ರಧಾನ ಮೇನಿದೆ ಧ್ಯಾನಿಯೋಗ ಶೇಷತೆಯ ಧ್ಯಾನ ಮಾಡಿದರೆ ಮಾತ್ರ ಬ್ರಹ್ಮವನ್ನು ಕುರಿತು ಅದೊಂದು ಧ್ಯೇಯವಸ್ತು ಅದನ್ನು ಕುರಿತು ಧ್ಯಾನ ಮಾಡುವುದರಿಂದ ಮಾತ್ರ ಅದು ಪ್ರತಿಪಾದಿಸಲ್ಪಡ್ತದೆ ಯಾವುದು ಬ್ರಹ್ಮ ನ ಸ್ವ ಪ್ರಧಾನಂ ಅದುವೇ ಪ್ರಧಾನ ಅಲ್ಲ ಧ್ಯಾನವೇ ಪ್ರಧಾನ ಅಂತೇಳಿ ತಿಳಿತಾರೆ ಬ್ರಹ್ಮವಸ್ತುವೆ ಪ್ರಧಾನ ಅಲ್ಲ ಅಂಥೇಳಿ ಆಧುನಿಕ ಅಪಿ ವೇದಾಂತಿನಃ ಇನ್ನು ಆಧುನಿಕ ವೇದಾಂತಗಳು ಹೊಸ ಇತ್ತೀಚಿನ ಹೊಸಬರು ದ್ವೈತವಿಶಿಷ್ಟಾದ್ವೈತಾದ ವೇದಾಂತಪ್ರಸ್ಥಾನಂತರ ಅವಲಂಬಮಾನ ದ್ವೈತ ವಿಶಿಷ್ಟಾದ್ವೈತ ಇತ್ಯಾದಿ ವೇದಾಂತಪ್ರಸ್ಥಾನ ವೇದಾಂತದಾರಿಗಳು ಬೇರೆ ಬೇರೆ ಅಂತರ ಪ್ರಸ್ಥಾನಾಂತರ ಇತರ ದಾರಿಗಳನ್ನು ಅವಲಂಬಮಾನ ಅವಲಂಬಿಸ್ತಕ್ಕಂಥವರು ಸರ್ವತ್ರ ಬ್ರಹ್ಮೋಪಾಸನಮೇವ ವಿಧೀಯತೆ ಉಪನಿಷತ್ಸು ಇತಿ ಪನ್ಯಂತೆ ಎಲ್ಲ ಕಡೆಯೂ ಬ್ರಹ್ಮನ ಬಗೆಗಿನ ಉಪಾಸನೆಯೇ ಉಪನಿಷತ್ತುಗಳಲ್ಲಿ ಹೇಳಿದೆ ಅಂತೇಳಿ ತಿಳಿಯುತ್ತಾರೆ ಸಾಂಪ್ರದಾಯಿಕಸ್ತು ಸಿದ್ಧಾಂತ ಶಾರೀರಿಕ ಭಾಷೆಯೇ ದರ್ಶಿತ ಆದರೆ ಸಾಂಪ್ರದಾಯಿಕವಾದ ವೇದಾಂತ ಸಂಪ್ರದಾಯದ ಪ್ರಕಾರವಾದಂತಹ ಸಿದ್ಧಾಂತ ಅದು ಶಾರೀರಿಕ ಭಾಷೆ ಅಥವಾ ಸೂತ್ರ ಭಾಷೆಯಲ್ಲಿ ಶಂಕರಾಚಾರ್ಯರಿಂದ ತೋರಿಸಲ್ಪಟ್ಟಿರುತ್ತದೆ ಏನು ಅಂತೇಳಿ ಸೂತ್ರ ತತ್ ಬ್ರಹ್ಮ ಸರ್ವ ಸರ್ವಶಕ್ತಿ ಜಗದುಪತ್ತಿಸ್ಥಿತಿಲಯಕಾರಣ ವೇದಂತದೇ ಅವಗಮ್ಯತೆ ಆ ಬ್ರಹ್ಮವೂ ಸರ್ವ್ಞೌ ಸರ್ವಶಕ್ತೌವಾದಂತಹ ಜಗದ ಉತ್ಪತ್ತಿಸ್ಥಿತಿಲಯಕಾರಣವಾದಂತಹ ಬ್ರಹ್ಮ ವೇದಾಂತದಿಂದಲೇ ಅದು ತಿಳಿಯಲ್ಪಡ್ತದೆ ಅದರ ಯಥಾರ್ಥ ಕಥಂ ಹೇಗೆ ಸಮನ್ವಯ ಅದನ್ನು ಚೆನ್ನಾಗಿ ಅನ್ವಯ ಮಾಡೋದರಿಂದ ನಾವು ಅದನ್ನು ಚೆನ್ನಾಗಿ ಅನ್ವಯ ಮಾಡಬೇಕು ಅಂದರೆ ಅನ್ವಯಿಸಬೇಕು ಅದನ್ನು ಇದಕ್ಕೆ ಹೇಗೆ ನ ಚ ತದ್ಗತಾಂ ಪದಾಂ ಬ್ರಹ್ಮಸ್ವರೂಪ ವಿಷಯ ನಿಶ್ಚಿತೇ ಸಮನ್ವಯೇ ಅವಗಮ್ಯಮಾನೆ ಅಪಿ ಅರ್ಥಾಂತರಕಲ್ಪನಾಯುಕ್ತ ಅದರಲ್ಲಿರತಕ್ಕಂತಹ ಪದಗಳ ವೇದಾಂತದಲ್ಲಿ ವೇದಾಂತಶಾಸ್ತ್ರದಲ್ಲಿರತಕ್ಕಂಥ ಪದಗಳ ಪದಗಳಿಗೆ ಬ್ರಹ್ಮಸ್ವರೂಪ ವಿಷಯ ನಿಶ್ಚಿತೇ ಸಮನ್ವಯೇ ಅವಗಮ್ಯಮಾನೆ ಅಪಿ ಬ್ರಹ್ಮಸ್ವರೂಪ ವಿಷಯವನ್ನು ನಿಶ್ಚಯ ಮಾಡುವ ನಿಶ್ಚಯ ಮಾಡತಕ್ಕಂತಹ ಸಮನ್ವಯ ಅರ್ಥದಲ್ಲಿ ಅದನ್ನು ತಿಳಿದರೂ ಕೂಡ ಅರ್ಥಾಂತರ ಕಲ್ಪನಾ ಯುಕ್ತ ನ ಅದಕ್ಕೆ ಇನ್ನೊಂದು ಅರ್ಥವನ್ನು ಕಲ್ಪಿಸುವಂಥದ್ದು ಸರಿಯಲ್ಲ ಅದು ಬ್ರಹ್ಮಸ್ವರೂಪ ನಿಶ್ಚಯವನ್ನೇ ಮಾಡತಕ್ಕಂತಹ ಸಮನ್ವಯ ವಾಕ್ಯ ವೇದಾಂತದಲ್ಲಿರ್ತಕ್ಕಂಥದ್ದೆಲ್ಲವೂ ಹಾಗಿದ್ದರೂ ಅದನ್ನು ಇನ್ನೊಂದು ಅರ್ಥದಲ್ಲಿ ಕಲ್ಪಿಸುವಂಥದ್ದು ಸರಿಯಲ್ಲ ಅಂತಲೇ ಹೇಳ್ತಾರೆ ನರಿನಿಷ್ಠಿತುಸ್ವತ್ವೆ ಅಪಿ ವಸ್ತು ಪರಿನಿಷ್ಠ ವಸ್ತುಸ್ವರು ವಸ್ತುಸ್ವರುಪತ್ೇ ಅಪಿ ಪ್ರತ್ಯಕ್ಷಾದಿ ವಿಷಯತ್ವ ಬ್ರಹ್ಮಣ ಅದು ಪರಬ್ರಹ್ಮವಸ್ತು ಅಂತೇಳಿ ಅದನ್ನು ಒಂದು ವಸ್ತು ಅಂತೇಳಿ ಹೇಳಿದರೂ ಕೂಡ ಅದು ಪ್ರತ್ಯಕ್ಷ ಗೋಚರವಾಗುವಂಥ ವಿಷಯ ಅಲ್ಲ ಬ್ರಹ್ಮ ಎನ್ನತಕ್ಕಂಥದ್ದು ತತ್ವಸಿ ಇಲ್ಲಿ ಬ್ರಹ್ಮಾತ್ಮಭಾವ ಶಾಸ್ತ್ರಮಂತೇಣ ಅನವಗಮ್ಯಮಾನ ಯಾಕೆಂದರೆ ಯಥಾತ್ವಸೆಯದು ನೀನೇ ಆಗಿದ್ದೀಯ ಎಂಬುದಾಗಿ ಇತಿ ಬ್ರಹ್ಮಾತ್ಮ ಭಾವಸೆ ಎಂಬ ಬ್ರಹ್ಮಾತ್ಮ ಭಾವದ ಬ್ರಹ್ಮವೇ ಆತ್ಮ ಆತ್ಮವೇ ಬ್ರಹ್ಮ ಭಾವದ ಶಾಸ್ತ್ರ ಭಾವಕ್ಕೆ ಈ ಭಾವಕ್ಕೆ ಮನೋಭಾವಕ್ಕೆ ಶಾಸ್ತ್ರ ಅಂತರೇಣ ಅನವಗಮ್ಯಮಾನವಾ ಬೇರೆ ಶಾಸ್ತ್ರಗಳಿಂದ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ವೇದಾಂತ ಶಾಸ್ತ್ರವೊಂದೇ ಅದಕ್ಕೆ ಸಾಧನ ತಿಳಿಲಿಕ್ಕೆ ಎತ್ತು ಹೇಯೋಪಾಧೇಯ ಶೂನ್ಯ ಉಪದೇಶನ್ ಅರ್ಥವಾಕ್ಯಮ ನೈಷದೋಷ ಉಪದೇಶ ಅನರ್ಥವಾಕ್ಯಮಿತಿ ಉಪದೇಶನರ್ಥವಾಕ್ಯ ನೈಷ ದೋಷ ಹೇಯೋಪಾಧೇಯ ಶೂನ್ಯ ಅಂದರೆ ಯಾವುದು ಹೇಯ ಅಂದರೆ ಯಾವುದು ಉಪಾಧೇಯ ಅಂದರೆ ಯಾವುದನ್ನು ಸ್ವೀಕರಿಸಬಾರದು ಹೇಯವಾದದ್ದು ಯಾವುದು ಉಪಾದೇಯ ಯಾವುದು ಸ್ವೀಕರಿಸಬೇಕಾದದ್ದು ಎಂಬುದರ ಶೂನ್ಯತ್ವ ಎಂಬ ವ್ಯತ್ಯಾಸವಿಲ್ಲದಿರುವುದರಿಂದ ಉಪದೇಶ ಅನರ್ಥಕ್ಯಮಿತಿ ಹಾಗಾದರೆ ಆ ಉಪದೇಶವೇ ಅನರ್ಥವೋ ಅಂದರೆ ಪ್ರಯೋಜನ ಇಲ್ಲವೋ ಅಪ್ರಯೋಜಕವೋ ಅಂತೇಳಿ ಹೇಳಿದರೆ ನೈಷ ಇದು ತಪ್ಪಲ್ಲ ಉಪದೇಶ ತಪ್ಪಲ್ಲ ಅದರಲ್ಲಿ ಯಾವುದು ತಕ್ಕೊಳ್ಬೇಕು ಯಾವುದು ತಗೊಳ್ಬಾರ್ದು ಅಂತೇಳಿ ವ್ಯತ್ಯಾಸ ಇದೆ ಅಂತೇಳಿ ಕೇಳಿದರೆ ಆ ಉಪದೇಶದಲ್ಲಿ ಇದು ತಗೊಳ್ಬೇಕಾದೋ ತಗೊಳ್ಳಬಾರ್ದು ಅಂಥೇಳಿ ಇಲ್ಲ ಹಾಗಾದರೆ ಉಪದೇಶ ವ್ಯರ್ಥವೋ ಎರಡು ರೀತಿ ಹೇಳ್ತಾರೆ ವಿರೋಧಾಭಾಸವೋ ಅದು ಅಂತೇಳಿ ಅದು ತಪ್ಪಲ್ಲ ಅಂತೇಳಿ ಹೇಳ್ತಾರೆ ಹೇಯೋಪಾದೇಯ ಶೂನ್ಯ ಬ್ರಹ್ಮಾತ್ಮತಾವಗಮಾದೇವ ಯಾಕೆ ಹೇಯ ಉಪಾದೇಯ ಎಂಬಂತಹ ವ್ಯತ್ಯಾಸಗಳಿಲ್ಲದಂತಹ ಬ್ರಹ್ಮಾತ್ಮತತ್ವ ಇದೆ ಯಾವುದೇ ಇದೆ ಅದನ್ನು ತಿಳಿಯುವಂಥದ್ದಾದ ಕಾರಣ ಸರ್ವ ಕ್ಲೇಶ ಪ್ರಹಾಣಾತ್ ಪುರುಷಾರ್ಥ ಸಿದ್ಧೇಹಿ ಎಲ್ಲ ದುಃಖಗಳನ್ನು ದೂರ ಮಾಡೋದರಿಂದ ಆ ಬ್ರಹ್ಮಾತ್ಮತತ್ವವನ್ನು ತಿಳಿಯುವುದರ ಮೂಲಕ ಎಲ್ಲ ಕ್ಲೇಶವನ್ನು ದೂರ ಮಾಡೋದರಿಂದ ಎಲ್ಲ ದೋಷಗಳ ಕ್ಲೇಷಗಳನ್ನು ಹಾನಿ ಮಾಡೋದರಿಂದ ಕ್ಲೇಷಗಳಿಗೆ ಪುರುಷಾರ್ಥ ಸಿದ್ಧೇಹಿ ಪರಮ ಪುರುಷಾರ್ಥವಾದ ಮೋಕ್ಷದ ಸಿದ್ಧಿ ಆಗೋದರಿಂದಾಗಿ ಈ ಉಪದೇಶವು ವ್ಯರ್ಥವಲ್ಲ ಉಪನಿಷತ್ತುಗಳ ಉಪದೇಶವು ದೇವಿ ಪ್ರತಿನಿಸು ಸ್ವಕ್ಯಗತೋಪಾಸ ಅದಿ ನ ಕಷ್ಟಿತ್ ವಿರೋಧ ದೇವತಾಗಳ ಪ್ರತಿಪಾದನೆಯಿಂದಲೂ ಕೂಡ ಅಥವಾ ಪ್ರತಿಪಾದನೆಗಳಿಗೂ ಕೂಡ ಸ್ವಕ್ಯಗತ ಉಪಾಸನಾಥತ್ೇ ಅ ಆ ವಾಕ್ಯಗಳಲ್ಲಿ ಇರ್ತಕ್ಕಂಥ ಉಪಾಸನೆಗಾಗಿಯೇ ಅಂಥ ವಾಕ್ಯಗಳು ಬಂದಿವೆ ಅಂತೇಳಿ ಹೇಳಿದರೂ ಕೂಡ ನಾ ಕಷ್ಟಿತ್ ವಿರೋಧ ಅದಕ್ಕೆ ವಿರೋಧ ಏನಿಲ್ಲ ಅಂತ ಹೇಳ್ತಾರೆ ನೋಡಿ ಶಂಕರಾಚಾರ್ಯರು ನೋ ತಮ್ಮ ಉಪಾಸನಾಧಿಶೇ ವಿಧಿ ಶೇಷತ್ವ ಸಂಭವತಿ ನೋ ತಮ್ಮೆ ಉಪಾಸನಾ ವಿಧಿಶೇಷ ಸಂಭವತಿ ಏಕತ್ವೇ ಹೇಯೋಪಾಧೇಯ ಶೂನ್ಯತೆಯ ದ್ವೈತ ದ್ವೈತವಿಜ್ಞಾನೋಪಮರ್ದೋತ್ಪ ಉಪಪತ್ತೇ ಅದರಲ್ಲಿ ದ್ವೈತಜ್ಞಾನ ಬರ್ತದೆ ಅಂತೇಳಿ ಉಪಾಸನೆ ಎಂಬುದರಲ್ಲಿ ಬ್ರಾಹ್ಮಣಾದಿಗಳಲ್ಲಿ ಹೇಳಿದಂಥ ವಿಧಿ ನಿಷೇಧಗಳು ವೇದಕ್ಕೆ ವಿವರಣೆ ವಿಧಿ ನಿಷೇಧ ಇತ್ಯಾದಿಗಳನ್ನು ಹೇಳ್ತಕ್ಕಂಥದ್ದು ವಿನಿಯೋಗ ಇತ್ಯಾದಿಗಳನ್ನು ಹೇಳ್ತಕ್ಕಂಥದ್ದು ಸಂಹಿತೆಗೆ ಬ್ರಾಹ್ಮಣ ಇದರಲ್ಲೆಲ್ಲ ಏನು ಹೇಳಿದೆ ಉಪಾಸನೆಯನ್ನು ಹೇಳಿದೆ ದ್ವೈತ ಭಾವನೆಯಿಂದ ಅಷ್ಟೇ ವಿನಃ ಅದು ತಪ್ಪಲ್ಲ ಯದಿಯ ಅನ್ಯತ್ರ ವಿಧಿ ಸಂಸ್ಪರ್ಶಮಂತರೇಣ ಪ್ರಮಣ ತತ್ಮವಿಜ್ಞಾನಸ ಫಲಪರ್ಯಂತ ನಷಯಸ್ಯ ಶಕ್ಯ ಪ್ರತ್ಯಖ ಪ್ರತ್ಯಂ ಅಂದರೆ ಅದನ್ನು ನಿಷೇಧಿಸಲು ಅದರ ಅದನ್ನು ತಪ್ಪು ಅಂತೇಳಿ ಹೇಳಲಿಕ್ಕೆ ಆಗುವುದಿಲ್ಲ ಶಾಸ್ತ್ರ ಪ್ರಾಮಾಣ್ಯ ಶಕ್ಯ ಪ್ರತ್ಯಖ್ಯಾಂ ಶಾಸ್ತ್ರದ ಪ್ರಾಮಾಣ್ಯವನ್ನು ಅದು ಆತ್ಮವಿಜ್ಞಾನದ ಫಲವನ್ನು ಆತ್ಮವಿಜ್ಞಾನದ ಕುರಿತಾಗಿಯೇ ಕೊನೆ ಫಲಪರ್ಯಂಥದ್ದು ಕೊನೆಗೆ ಹೇಳುವಂಥದ್ದು ಅದನ್ನೇ ಆದರೂ ಕೂಡ ಮಧ್ಯ ಮಧ್ಯೆ ಬಗ್ಗೆ ಹೇಳಿದರೂ ಕೂಡ ಆ ಶಾಸ್ತ್ರವನ್ನು ಪ್ರಮಾಣವಲ್ಲ ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯವಾಗ ಇಲ್ಲ ಪ್ರಮಾಣ ಅಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಯಾಕೆ ಉಪಾಸನೆಯೂ ಒಂದು ಹಂತ ಇನ್ನೊಂದು ಜ್ಞಾನಾದೇವಹಿ ಕೈವಲ್ಯ ಮೋಕ್ಷ ಕೊನೆಯ ಹಂತದ ಹಾಗಾಗಿ ಅದು ಅದನ್ನ ಅದರಿಂದ ನಾವು ಈ ಶಾಸ್ತ್ರವನ್ನೇ ಅಥವಾ ಉಪನಿಷತ್ತನ್ನೇ ನಾವು ನಿರರ್ಥಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದೆರಡೂ ಕೂಡ ತಪ್ಪಲ್ಲ ಅಂತೇಳಿ ಹೇಳ್ತಾರೆ ಶಂಕರಾಚಾರ್ಯರು ಸಮನ್ವಯ ಮಾಡ್ತಾರೆ ಅದನ್ನೇ ಸಮನ್ವಯ ಅಂತೇಳಿ ಹೇಳಿದ್ದರು ಸೂತ್ರ ಭಾಷೆ ಒಂದು ಒಂದು ನಾಲ್ಕರಲ್ಲಿ ಪಾದ ಹನ್ನೊಂದು ಹನ್ನೆರಡರಲ್ಲಿ ಬರ್ತದೆ ಇನ್ನು ಮುಂದಿನದನ್ನು ನಾವು ನಾಳೆ ದಿವಸ ನೋಡೋಣ ಬೇರೆ ಇದೇ ಉಪಾಸ್ಯ ಉಪಾಸಕ ಪ್ರಮಾಣ ವ್ಯವಹಾರ ಅಥವಾ ವಿಭಾಗ ವ್ಯವಹಾರ ಇದನ್ನ ಇದರ ಮುಂದಿನ ಭಾಗ ನಾಳೆ ನೋಡೋಣ ಹರೇರಾಮ ಶ್ರೀ ಸಚ್ಚಿದಾನಂದ ಅರ್ಪಿತ ಮಸ್ತು ಓಂದತ್ಸತ್ ಇಲ್ಲಿಗೆ ಹದಿನೆಂಟನೇ ಕಂತು ಮುಗೀತು ನಾಳೆ ಹತ್ತೊಂಬತ್ತನೇ ಕಂತು ವಿಶುದ್ಧ ವೇದಾಂತ ಪರಿಭಾಷಾ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಪ್ರಕೃತಿ ಹರೇರಾಮ